ಅಪೋಜ್ಯೋತಿ ಎಂದು ಕರೆಯಲ್ಪಡುವ ಅಮೃತಧಾಮ ಸಚಿತ್ ಆನಂದ ಸ್ವರೂಪವಾದುದು ಪರಮಾತ್ಮನೆಂಬ ಅಗ್ನಿಯೇ ನನ್ನನ್ನು ಪಾಪಗಳ ದೆಸೆಯಿಂದ ಕಾಪಾಡು ಎಲ್ಲ ಸಂಕಷ್ಟಗಳನ್ನು ದಾಟಿಸು ನನ್ನ ಒಳ ಹೊರ ಚತ್ರುಗಳನ್ನು ಮಾಡು ವರಣೀಯವಾದ ಎಲ್ಲ ಸಂಪತ್ತುಗಳನ್ನು ದಯಪಾಲಿಸು ಎಂಬ ಅಭಿಪ್ರಾಯವನ್ನು ಅವು ಹೇಳುತ್ತವೆ ಉಪಕರ್ಮದ ದಿವಸದಲ್ಲಿಯೇ ಉತ್ಸರ್ಗವನ್ನು ಮಾಡುವುದಾದರೆ ಮೇಲ್ಕಂಡ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳಬೇಕಾಗಿಲ್ಲ ಏಕೆಂದರೆ ಉಪಕರ್ಮ ದಿವಸವು ಉತ್ಸರ್ಜನೆಗೆ ಮುಖ್ಯ ಕಾಲವೇ ಆಗಿದೆ ಪುಷ್ಯದಲ್ಲಿ ಮಾಡಿಕೊಳ್ಳಲಾಗದಿದ್ದರೆ ಉಪಕರ್ಮದಂದೇ ಉತ್ಸರ್ಜನೆಯನ್ನು ಮಾಡಿಕೊಳ್ಳಬಹುದು ಉತ್ಸರ್ಜನ ಚೇನ್ನ ಕರೋತಿ ಪುಷ್ಯ ಸಹಾಯವ ಕುರಿಯದು ಭಯಂ ತದಾತೂ ಸ್ಮೃತಿ ಸಮುಚ್ಛಯ ಎಂದು ಶಾಸ್ತ್ರಗಳು ಹೇಳುತ್ತವೆ ಉತ್ಸರ್ಜನೆಯನ್ನು ಉಪಕರ್ಮ ದಿನದಲ್ಲಿ ಮಾಡಿದರೂ ಕಾಲಾತೀತವಾಗುವುದಿಲ್ಲ ಎಂದು ಕೆಲವರು ಹೇಳುತ್ತಾರೆ ಇದು ಸರಿಯಲ್ಲ ಅದನ್ನು ಮುಖ್ಯಕಲ್ಪವಾಗಿ ಶಾಸ್ತ್ರವಾಕ್ಯಗಳು ಎಲ್ಲಿಯೂ ಹೇಳಿಲ್ಲ ಆಲಸ್ಯವೇ ಮುಂತಾದ ಕಾರಣಗಳಿಂದ ಸಕಾಲದಲ್ಲಿ ನಿಯತ ಕರ್ಮವನ್ನು ಮಾಡಲಾಗದವರು ಗೌಣಕಲ್ಪದ ಕಾಲದಲ್ಲಿ ಅದನ್ನು ಆಚರಿಸಬೇಕಾಗಿ ಬಂದರೆ ಅದಕ್ಕೆ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳಲೇಬೇಕು ಸಂಧ್ಯಾ ಕಾಲಾತೀತವಾಗಿ ಆರ್ಯ ಪ್ರದಾನ ಮಾಡಿದರೆ ಕಾಲಾತ್ಯ ಕಾಲಾತ್ಯೆಯ ದೋಷ ಪ್ರಾಯಶ್ಚಿತ್ತವಾಗಿ ತುರಿಯಾಗ್ಯವನ್ನು ಸಮರ್ಪಿಸುವುದಿಲ್ಲವೇ ಅಂತೆಯೇ ಇಲ್ಲಿಯೂ ಕಾಲಾತ್ಯ ದೋಷ ಪರಿಹಾರಾರ್ಥವಾಗಿ ಯಥೋಚಿತವಾದ ಪ್ರಾಯಶ್ಚಿತ್ತವನ್ನು ಯಥಾಶಕ್ತಿಯಾಗಿ ಮಾಡಿಕೊಳ್ಳಬೇಕೆಂದು ನಮ್ಮ ಅಭಿಪ್ರಾಯವಾಗಿದೆ ಭೇದಗಳು ಮತ್ತು ಶಾಸ್ತ್ರಗಳು ಇವೆರಡನ್ನು ಅವುಗಳಿಗೆ ಪ್ರಕೃತಿಯ ಅನುಕೂಲ ಇರುವ ಸಮಯದಲ್ಲೇ ಮಾಡುವುದು ಮುಖ್ಯಕಲ್ಪ ಅಂತಹ ಸಮಯಗಳು ಯಾವುದೆಂಬುದನ್ನು ಶಾಸ್ತ್ರಗಳು ತಿಳಿಸುತ್ತವೆ ಕೆಲವರು ಉತ್ಸರ್ಜನೆಯನ್ನು ನಿಯತವಾದ ಪುಷ್ಯ ಮಾಸದಲ್ಲಿ ಮಾಡದಿದ್ದುದಕ್ಕಾಗಿ ಪ್ರಾಯಶ್ಚಿತ ಮಾಡಿಕೊಳ್ಳುತ್ತಾರೆ ಆದರೆ ಆ ಉತ್ಸರ್ಜನೆಯನ್ನು ಮಾಡುವುದೇ ಮಾಡದೆಯೇ ಉಪಕರ್ಮವನ್ನು ಮಾಡಿಕೊಳ್ಳುತ್ತಾರೆ ಇದು ಅಷ್ಟು ಸರಿಯಿಲ್ಲ ಸಕಾಲದಲ್ಲಿ ಆರ್ಯ ಪ್ರದಾನ ಮಾಡದೆ ಇದ್ದುದಕ್ಕಾಗಿ ಒಂದು ವಿಶೇಷವಾದ ಆರ್ಯ ಪ್ರಧಾನವೆಂಬ ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡರೆ ಆಯಿತು ಎಂಬ ಕಾರಣ ನಿಯತವಾಗಿದ್ದ ಮೂರು ಆರ್ಯ ಪ್ರಧಾನಗಳನ್ನು ನಿಲ್ಲಿಸಬಾರದು ಎಂಬ ಉದಾಹರಣೆಯನ್ನು ಇಲ್ಲಿ ಸ್ಮರಿಸಬಹುದು ಉತ್ಸರ್ಜನೆಯನ್ನು ಮಾಡದೇ ಇರುವುದೇ ಒಂದು ಸಂಪ್ರದಾಯವಾಗಿ ಬಿಡಬಾರದು ಮತ್ತೊಂದು ಮುಖ್ಯ ವಿಷಯ ತಿಳಿಯದೇ ಆದ ಅಪರಾಧಕ್ಕಾಗಿ ಅಥವಾ ಅಶಕ್ತಿಯಿಂದ ಒದಗಿದ ಅಪರಾಧಕ್ಕಾಗಿ ಪ್ರಾಯಶ್ಚಿತ್ತ ಹೆಗು ಪ್ರಾಯಶ್ಚಿತ್ತವಿದೆ ಎಂಬ ಕಾರಣದಿಂದ ತಿಳಿದು ತಿಳಿದು ಶಕ್ತಿ ಸಾಮರ್ಥ್ಯಗಳಿದ್ದರೂ ಸಕಾಲದಲ್ಲಿ ಕರ್ಮಲೋಪ ಮಾಡುವ ಅಪರಾಧವನ್ನು ಎಸಗುವುದು ವಿವೇಕವಲ್ಲ ಉಪಕರ್ಮ ಮತ್ತು ಉತ್ಸರ್ಜನಾ ಕರ್ಮಗಳ ಸಂಕ್ಷಿಪ್ತ ಪ್ರಯೋಗಗಳನ್ನು ಉಲ್ಲೇಖಿಸಿ ಅವುಗಳಿಗೆ ಸಂಬಂಧಿಸಿದ ಕೆಲವು ಮುಖ್ಯ ವಿಷಯಗಳನ್ನು ಇನ್ನು ಮುಂದೆ ವಿವೇಷಿ ಬೇರೆ ಬೇರೆ ವೇದ ಶಾಖೆಗಳಿಗೂ ಮತ್ತು ಸೂತ್ರಗಳಿಗೂ ಅನುಗುಣವಾಗಿ ಈ ಕರ್ಮಗಳ ಪ್ರಯೋಗ ಭಾಗಗಳಲ್ಲಿ ಅನೇಕ ಸಾಮ್ಯ ವೈಶಮ್ಯಗಳನ್ನು ಕಾಣುತ್ತೇವೆ ಋಷಿಗಳ ಆವಾಹನ ಪೂಜೆ ತರ್ಪಣ ಅವರನ್ನು ಕುರಿತಾದ ಹೋಮ ಹೊಸ ಯಜ್ಞೋಪವೀತ ಧಾರಣೆ ವೇದದ ಆದಿಭಾಗದ ಅಧ್ಯಯನ ಎಂಬಷ್ಟು ವಿಷಯಗಳು ಮಾ ಎಲ್ಲ ಮತ್ತು ಸೂತ್ರಗಳಲ್ಲೂ ಸಮನಾಗಿವೆ ಉತ್ಸರ್ಜನೆ ಮತ್ತು ಉಪಕರ್ಮಗಳಲ್ಲಿ ಪರಸ್ಪರವಾಗಿ ಬಹುಮಟ್ಟಿನ ಸಾಮ್ಯವಿದೆ ಋಗ್ವೇದಕ್ಕೆ ಸೇರಿದ ಆಶ್ವಲಾಯನ ಪ್ರಯೋಗದಂತೆ ಉತ್ಸರ್ಜನೆಯ ಕರ್ಮದಲ್ಲಿ ನಾಂದಿ ಮಾಡಿ ದರ್ಬೆಗಳಲ್ಲಿ ಪ್ರದಕ್ಷಿಣವಾದ ಗ್ರಂಥಿಯನ್ನು ಹಾಕಿ ನಿವೀತಿಯಿಂದ ಆ ದರ್ಬೆಗಳ ಮೇಲೆ ಗೌತಮ ಆತ್ರಿ ಭರದ್ವಾಜ ವಿಶ್ವಾಮಿತ್ರ ಕಶ್ಯಪ ಜಮದಗ್ನಿ ಮತ್ತು ವಸಿಷ್ಠ ಎಂಬ ಸಪ್ತ ಋಷಿಗಳನ್ನು ಶೋಡಶೋಪಚಾರಗಳಿಂದ ಪೂಜಿಸಿ ಆರ್ಯವನ್ನು ಅವರಿಗೆ ಸಮರ್ಪಿಸಲಾಗುತ್ತದೆ ಅನಂತರ ಉಪವೀತಿಯಲ್ಲಿ ಸಾವಿತ್ರಿ ಬ್ರಾಹ್ಮಿ ಶ್ರದ್ಧಾ ಮೇಧ ಪ್ರಜ್ಞಾ ಧಾರಣ ಸದಸಿ ಅನುಮತಿ ಮತ್ತು ಚಂದೋಋಷಿ ಎಂಬ ಒಂಬತ್ತು ಮಂದಿಗೆ ಸ್ವಾಹಾಕಾರದೊಡನೆ ತುಪ್ಪದ ಆಹುತಿಗಳನ್ನು ಅರ್ಪಿಸಿ ಅಗ್ನಿಯೇ ಮುಂತಾದ ಇಪ್ಪತ್ತು ದೇವತೆಗಳನ್ನು ಕುರಿತು ಹೋಮ ಮಾಡಬೇಕು ಇಪ್ಪತ್ತು ದೇವತೆಗಳು ಅಗ್ನಿ ಅತ್ತೈಪ ಸೂರ್ಯರು ಅಗ್ನಿಶಕುಂತ ಅಗ್ನಿಮಿತ್ರಾವರುಣ ಅಗ್ನಿ ಅಪಗಳು ಅಗ್ನಿ ಮರುತ್ತರು ಅಗ್ನಿವರ್ಮ ಅಗ್ನಿ ಇಂದ್ರ ಇಂದ್ರ ಅಗ್ನಿ ಮರುತ್ತರು ಪರ ಪವಮಾನ ಸೋಮ ಸೋಮ ಅಗ್ನಿ ಸಂಜ್ಞಾನ ಉಪದೇಶ ಕ್ರಮದಲ್ಲಿ ಮೂರು ಬಾರಿ ಗಾಯತ್ರಿಯನ್ನು ಉಚ್ಚರಿಸಿ ಋಗ್ವೇದದ ಅಥವಾ ನಾಲ್ಕು ವೇದಗಳ ಮತ್ತು ವೇದಾಂಗಗಳ ಆದಿವಾಗಗಳನ್ನು ಪಠಿಸಿ ನವೋಬ್ರಹ್ಮಣೆ ಎಂಬ ಪರಿಧಾನಿಯ ಮಂತ್ರವನ್ನು ಮೂರು ಬಾರಿ ಹೇಳಿ ಸಂಜ್ಞಾನಂ ಉಷನಾವಧತ್ ಓಂ ಉತ್ಸು ವೈ ವೇದಾಹ ವೇದಗಳ ಉತ್ಸರ್ಜನ ಆಯಿತು ಎಂದು ಅನುಸಂದಾನ ಮಾಡಬೇಕು ಅಗ್ನಿ ಗೌತಮರೇ ಮುಂತಾದ ಆಚಾರ್ಯರಿಗೆ ನಮಸ್ಕಾರ ಮಾಡಿ ಸಾವಿತ್ರಿಯೇ ಮುಂತಾದವರಿಗೆ ಸಾವಿತ್ರಿಂ ತರ್ಪಯಾಮಿ ಇತ್ಯಾದಿಯಿಂದ ತರ್ಪಣ ನೀಡಬೇಕು ಸಾವಿತ್ರಿ ಭ್ರಾಮಿ ಶ್ರದ್ಧಾ ಮೇಧ ಪ್ರಜ್ಞಾ ಧಾರಣ ಸದಸಸ್ಪತಿ ಹನುಮತಿ ಚಂದಾಂಸಿ ಋಷಯ ಅಗ್ನಿಸೂರ್ಯ ಅಗ್ನಿಶಕುಂತ ಅಗ್ನಿಮಿತ್ರಾವರುಣರು ಅಗ್ನಿ ಆಪ ಅಗ್ನಿಮರುತರು ಅಗ್ನಿವರ್ಮ ಅಗ್ನಿ ಇಂದ್ರ ಸೋಮರು ಇಂದ್ರ ಅಗ್ನಿಮರುತ ಪವಮಾನ ಸೋಮ ಸೋಮ ಅಗ್ನಿ ಸಂಜ್ಞಾನ ಇವರನ್ನು ಕುರಿತು ತರ್ಪಣ ಈ ಕೆಳಗಿನ ದೇವತಾದಿಗಳಿಗೆ ಂತು ಎಂದು ತರ್ಪಣ ಕೊಡಬೇಕು ಅಗ್ನಿ ವಿಷ್ಣು ಪ್ರಜಾಪತಿ ವೇದಗಳು ದೇವರು ಋಷಿಗಳು ಸರ್ವಚಂದಸುಗಳು ಓಂಕಾರ ವಶಟ್ಕಾರ ವ್ಯಾಹೃತಿಗಳು ಸಾವಿತ್ರಿ ಯಜ್ಞಗಳು ಯಾವಾಪೃಥ್ವಿಗಳು ಅಂತರಿಕ್ಷ ಹೋರಾತ್ರಗಳು ಸಾಂಖ್ಯರು ಸಿದ್ಧರು ಸಮುದ್ರಗಳು ನದಿಗಳು ಗಿರಿಗಳು ಕ್ಷೇತ್ರ ಔಷಧಿ ವನಸ್ಪತಿ ಗಂಧರ್ವರು ನಾಗರು ಪಕ್ಷಿಗಳು ಗೋವುಗಳು ಸೂರ್ಯರು ವಿಪ್ರರು ಯಕ್ಷರು ರಾಕ್ಷಸರು ಭೂತಗಳು ಅನಂತರ ನೀವೀತಿಯಲ್ಲಿ ತೃಪ್ತು ಎಂದು ಹೇಳಿ ಈ ಕೆಳಗಿನ ಋಷಿಗಳಿಗೆ ತರ್ಪಣ ಶತರ್ಚಿನ್ಹ ಮಾಧ್ಯಮ ಮಧ್ಯಮಃತ್ಸಮದ ವಿಶ್ವಾಮಿತ್ರ ವಾಮದೇವ ಅತ್ರಿ ವಸಿಷ್ಠ ಪ್ರಗಾ ಪ್ರಗಾತಾ ಪಾವಮಾನ್ಯ ಕ್ಷುದ್ರ ಸೂಕ್ತ ಮಹಾಸೂಕ್ತಃ ಸನಕಃ ಸನಂದನ ಸನಾತನ ಸನತ್ಕುಮಾರ ಸನತ್ಸುಜಾತ ಕಪಿಲ ಓಹ್ಳಾ ಆಸುರಿ ಮತ್ತು ಪಂಚಶಿಖ ಪ್ರಾಚೀನ ವಿತಿಯಲ್ಲಿ ತೃಪ್ತು ಎಂದು ಹೇಳಿ ಈ ಕೆಳಗೆ ಕಂಡವರನ್ನು ಕುರಿತು ತರ್ಪಿಸಬೇಕು ಸುಮಂತು ಜೈಮಿನಿ ವೈಶಂಪಾಯನ ಪೈಲ ಸೂತ್ರಭಾಷ್ಯ ಭಾರತ ಮಹಾಭಾರತ ಧರ್ಮಾಚಾರ್ಯರು ಜಾನಿ ಬಾಹವಿ ಗಾರ್ಗ್ಯ ಗೌತಮ ಶಾಕಲ್ಯ ಬಾಭ್ರವ್ಯ ಮಾಂಡವ್ಯ ಮಾಂಡೂಕೇಯರು ಗಾರ್ಗಿ ವಾಚನವಿ ಬಡವಾ ಪ್ರಾಚಿದೇಯಿ ಸುಲಭ ಮೈತ್ರೇಯಿ ಕಹೋಳ ಕೌಶೀತಕ ಮಹಾಕೌಶಿತಕ ಪೈಂಗ್ಯ ಮಹಾಪೈಂಗ್ಯ ಸುಯಜ್ಞ ಸಾಂಖ್ಯಾಯನ ಐತರೇಯ ಮಹೈತರೇಯ ಶಾಕಲ ಭಾಷ್ಕಲ ಸುಜಾತವಕ್ತ ಔಧವಾಹಿ ಮಹೋದವಾಹಿ ಸೌಜಾಮಿ ಶೌನಕ ಆಶ್ವಲಾಯನ ಮತ್ತು ಇತರ ಆಚಾರ್ಯರು ಆನಂತರ ಪಿತೃತರ್ಪಣವನ್ನು ಅಧಿಕಾರಿಗಳು ಮಾಡಬೇಕು ಯಮದೇವರಿಗೆ ಯಮಂ ಧರ್ಮರಾಜಂ ಮೃತ್ಯುಂ ಅಂತಕಂ ವೈವತ್ಸ್ವತಂ ಕಾಲಂ ಸರ್ವಭೂತಕ್ಷಯಂ ಔದುಂಬರಂ ದಧ್ನಂ ನೀಲಂ ಪರಮೇಷ್ಠಿನಂ ವೃಕೋಧರಂ ಚಿತ್ರಂ ಚಿತ್ರಗುಪ್ತಂ ಎಂಬ ನಾಮಧೇಯಗಳಿಂದ ತರ್ಪಣ ಯಮೋ ನಿಹಂತ ಪಿತೃಧರ್ಮರಾಜೋ ವೈವಸ್ವಥೋ ದಂಡಧರಶ್ಚ ಕಾಲಹ ಭೂತಾಧಿಪೋ ದತ್ತ ಕೃತ್ಯಾನುಸಾರಿ ಕೃತಾಂತ ಏತ ದಜಭಿರ್ಜಪಂತಿ ಎಂದು ಯಮನಾಮಗಳನ್ನು ಹತ್ತು ಬಾರಿ ಜಪ ಮಾಡಿ ಶಾಂತಿಗಾಗಿ ಆನೋಭದ್ರಾಹ ಇತ್ಯಾದಿ ಶಾಂತಿ ಸೂಕ್ತಗಳನ್ನು ಒಳ್ಳೆಯ ಮಳೆಯ ಸಮೃದ್ಧಿಗಾಗಿ ಪರ್ಜನ್ಯ ಸೂಕ್ತಗಳನ್ನು ಜಪಿಸಬೇಕು ವಿಶ್ವೇತಾತೆ ಎಂಬ ಮಂತ್ರದಿಂದ ಜಲದಲ್ಲಿ ಋಷಿಗಳ ಉದ್ವಾಸನ ಮಾಡಿ ಆಚಮನಾನಂತರ ವೇದಗಳನ್ನು ಉದ್ದೇಶಿಸಿ ಬ್ರಾಹ್ಮಣ ಭೋಜನ ಮಾಡಿಸಬೇಕು ಉಪಕರ್ಮದಲ್ಲಿಯೂ ಮಧ್ಯಾಹ್ನಕ್ಕ ಹೀಗೆಯೇ ನಾಂದಿ ಶ್ರಾದ್ದ ಗೌತಮಾದಿ ಸಪ್ತಶಿ ತರ್ಪಣ ಸಾವಿತ್ರಿ ಮುಂತಾದವರಿಗೆ ಹೋಮ ಮಾಡಬೇಕು ಅಕಂಡವಾದ ಅಕ್ಕಿ ಜವೆ ಗೋಧಿಗಳ ಹಿಟ್ಟನ್ನು ಹಸುವಿನ ಮಸರಿನಲ್ಲಿ ಬೆರೆಸಿ ಇದರಿಂದ ಅಗ್ನಿಯೇ ಮುಂತಾದ ಇಪ್ಪತ್ತು ಮಂದಿಗೆ ಪ್ರಧಾನ ಹೋಮವನ್ನು ಮಾಡಬೇಕು ಆನಂತರ ಆಚಾರ್ಯ ಮತ್ತು ಶಿಷ್ಯರು ಆ ಹಿಟ್ಟು ಮೊಸರಿನ ಪ್ರಸಾದವನ್ನು ಭಕ್ಷಿಸಿ ಆಚಮನ ಮಾಡಬೇಕು ಯಜ್ಞೋಪವೀತ ಹೋಮವನ್ನು ಯಜ್ಞೋಪವೀತ ದಾನವನ್ನು ಮಾಡಿ ಯಜ್ಞೋಪವೀತವನ್ನು ಧರಿಸಬೇಕು ಬ್ರಹ್ಮಚಾರಿಗಳು ಹೊಸ ಘಟಿತ್ ಸೂತ್ರ ಕೋಪೀನ ಕೃಷ್ಣಾಜಿನ ಯಜ್ಞೋಪವೀತ ವಸ್ತ್ರ ಮಾಂಜಿ ಮತ್ತು ದಂಡಗಳನ್ನು ಧರಿಸಬೇಕು ಉಪಾಕರ್ಮದ ಅಂಗವಾಗಿ ಅಧ್ಯಯನ ರೂಪವಾದ ಬ್ರಹ್ಮಯಜ್ಞವನ್ನು ಮಾಡುವುದಾಗಿ ಸಂಕಲ್ಪ ಮಾಡಿ ಉಪದೇಶ ಕ್ರಮದಲ್ಲಿ ಪ್ರಣವ ವ್ಯಾವೃತ್ತಿ ಸಹಿತವಾದ ಗಾಯತ್ರಿಯನ್ನು ಮೂರು ಬಾರಿ ಉಚ್ಚರಿಸಿ ವೇದಾದಿಗಳನ್ನು ವೇದಾಂಗಗಳ ಆದಿಯನ್ನು ಜಪಿಸಿ ನಮೋ ಬ್ರಹ್ಮಣೆ ಎಂಬ ಪರಿಧಾನೀಯ ಮಂತ್ರವನ್ನು ಮೂರು ಬಾರಿ ಉಚ್ಚರಿಸಿ ಸಂಜ್ಞಾನಮುಷನಾದತ್ ಓಂ ಉಪಾಕೃತ ವೈ ವೇದಾಹ ವೇದಗಳ ಉಪಾಕರ್ಮ ಆಯಿತು ಎಂದು ಹೇಳಿ ಅಗ್ನಿ ಗೌತಮಾದಿ ಋಷಿ ಆಚಾರ್ಯಾದಿಗಳಿಗೆ ನಮಸ್ಕರಿಸಿ ಪ್ರಾಯಶ್ಚಿತ್ತ ಹೋಮವನ್ನು ಮಾಡಿ ವೇದಗಳನ್ನು ಉದ್ದೇಶಿಸಿ ಬ್ರಾಹ್ಮಣ ಭೋಜನ ಮಾಡಿಸಬೇಕು ಶುಕ್ಲ ಯಜುರ್ವೇದಿಗಳು ಸಪ್ತರ್ಷಿಗಳ ಆಹ್ವಾನ ಪೂಜೆಯಲ್ಲಿ ಕಶ್ಯಪಾದಿಗಳ ಜೊತೆಯಲ್ಲಿ ಅರುಂಧತಿ ದೇವಿಯನ್ನು ಯಾಜ್ಞವಲ್ಕ್ಯ ಮಹರ್ಷಿಯನ್ನು ತನ್ನ ಗೋತ್ರ ಪ್ರವರ್ತಕರಾದ ಋಷಿಯನ್ನು ವಿಷ್ಣುವನ್ನು ಸೇರಿಸಿಕೊಳ್ಳುತ್ತಾರೆ ತರ್ಪಣ ಕ್ರಮದಲ್ಲಿ ವಿಶ್ವದೇವರು ದೇವರು ಛಂದಸ್ಸುಗಳು ವೇದಗಳು ಋಷಿಗಳು ಪುರಾಣಾಚಾರ್ಯರು ಗಂಧರ್ವರು ಇತರಾಚಾರ್ಯರು ಮತ್ತು ಸಾವನ ಸಂವತ್ಸರಗಳನ್ನು ಪಿತೃಗಳನ್ನು ಆಚಾರ್ಯರನ್ನು ಸಂವತ್ಸರಗಳನ್ನು ಕುರಿತು ತರ್ಪಣ ಕೊಡುತ್ತಾರೆ ತನ್ನ ಮತ್ತು ತನ್ನ ಆಚಾರ್ಯರ ಪಿತೃಗಳನ್ನು ಕುರಿತು ಅಧಿಕಾರಿಗಳು ತರ್ಪಣ ಕೊಡುತ್ತಾರೆ ಅನಂತರ ವಂಶ ಪ್ರತಿವಂಶ ಅಧ್ಯಾಯ ಶತ ಪ್ರಪಾಠಕ ಅಂತ್ಯಕಾಂಡಗಳಲ್ಲಿ ಹೇಳಲ್ಪಟ್ಟಿರುವ ಋಷಿ ಪರಂಪರೆಯನ್ನು ಪಠಿಸಿ ನಮಸ್ಕರಿಸುತ್ತಾರೆ ಋಷಿ ಶ್ರಾದ್ದವನ್ನು ಮಾಡುತ್ತಾರೆ ಇವರು ಉಪಾಕರ್ಮದಲ್ಲಿ ಧ್ಯಾನಿಸಿ ಪೂಜಿಸಿ ಹೋಮ ಮಾಡುವ ದೇವತೆಗಳಲ್ಲಿ ಪ್ರಜಾಪತಿ ಇಂದ್ರ ಅಗ್ನಿ ಸೋಮ ಪೃಥ್ವಿ ಅಗ್ನಿ ಬ್ರಹ್ಮ ಛಂದಸುಗಳು ದಿನ ಸೂರ್ಯ ಪ್ರಜಾಪತಿ ಬ್ರಹ್ಮ ಛಂದಸ್ಸುಗಳು ದೇವರು ಋಷಿಗಳು ಶ್ರದ್ಧಾ ಮೇಧ ಸದಸತ್ಪತಿಗಳು ಪ್ರಧಾನ ದೇವತೆಗಳು ಇವರಿಗೆ ಆಜ್ಯದಿಂದ ಹೋಮ ಸದಸ್ಯ ಭತ್ತದಿಂದಲೂ ಸವಿತೃ ದೇವತೆಗೆ ತಿಳಗಳಿಂದಲೂ ಶಿಷ್ಟಕೃತ್ ಅಗ್ನಿಗೆ ಭತ್ತದ ಉಳಿಕೆಯಿಂದಲೂ ಹೋಮ ಅಗ್ನಿ ವಾಯು ಸೂರ್ಯ ಅಗ್ನಿವರುಣರು ಅಗ್ನಿವರುಣ ಸವಿತೃ ವಿಷ್ಣು ವಿಶ್ವೇ ದೇವರು ಮರುತ್ತರು ಅರ್ಕರು ವರುಣ ಆದಿತ್ಯ ಆದಿತಿ ಪ್ರಜಾಪತಿ ಎಂಬ ಅಂಗಪ್ರಧಾನ ದೇವತೆಗಳನ್ನು ಕುರಿತು ಯಜ್ಞ ನಾಲ್ಕು ವೇದಗಳನ್ನು ಕುರಿತು ಪೃಥ್ವಿ ಮುಂತಾದ ಇಪ್ಪತ್ತೇಳು ಆಹುತಿಗಳು ತುಪ್ಪದಿಂದ ಸಮರ್ಪಿಸಲ್ಪಡುತ್ತವೆ ಪ್ರಸಾದ ರೂಪವಾದ ಅಕ್ಕಿ ಮತ್ತು ಮೊಸರುಗಳನ್ನು ಹಲ್ಲುಗಳಿಗೆ ಸೋಕಿಸದಂತೆ ಭಕ್ಷಿಸಲಾಗುತ್ತದೆ ಆಚಾರ್ಯನು ತನಗೆ ಎಷ್ಟು ಶಿಷ್ಯ ಗಣಗಳು ಬೇಕೋ ಅಷ್ಟು ತಿಲಗಳನ್ನು ಹೋಮ ಮಾಡಿ ಬೋಹೋ ಮುಂತಾದ ಒಂಬತ್ತು ಆಹುತಿಗಳನ್ನು ಸಮರ್ಪಿಸಿ ಪ್ರಣವ ಪ್ರಣವ್ಯಾಹೃತಿ ಸಹಿತ ಗಾಯತ್ರಿ ಪೂರ್ವಕವಾದ ಅಧ್ಯಯನ ಮಾಡಿ ಮಾಡಿಸಬೇಕಾದ ವೇದಾದಿ ಭಾಗಗಳು ಸ್ವಶಾಖೆಯಲ್ಲಿ ಈಶೇತ್ವ ಎಂದು ಪ್ರಾರಂಭಿಸಿ ಈಶಾವಾಸ್ಯ ಪೂರ್ಣವಾಗಿ ಮತ್ತು ಎಲ್ಲ ಮಂತ್ರಬ್ರಾಹ್ಮಣಗಳ ಅಧ್ಯಾಯಾದಿಗಳು ಋಗ್ವೇದ ಋಷಿಮುಖಗಳು ಸಮವೇದಿಗಳ ಪರ್ವಗಳು ಮತ್ತು ಅಥರ್ವ ಸೂಕ್ತಗಳು ಕೃಷ್ಣ ದುರ್ವೇದದ ಅಪಸ್ತಂಭ ಸೂತ್ರದವರು ಆಹ್ವಾನ ಮಾಡಿ ಪೂಜಿಸಿ ತರ್ಪಣ ಮಾಡಿ ಕುರಿತು ಹೋಮ ಮಾಡಬೇಕಾದ ಋಷಿಗಳು ಪ್ರಜಾಪತಿ ಸೋಮ ಅಗ್ನಿ ವಿಶ್ವದೇವರು ಸಾಂಹಿತಿ ದೇವತೆಗಳು ಯಾಜ್ಞಿಕಿ ದೇವತೆಗಳು ವಾರುಣಿ ದೇವತೆಗಳು ಬ್ರಹ್ಮ ಸ್ವಯಂಭು ಮತ್ತು ಸರಸ್ವತಿ ಇವರಿಗೆ ಕಾಂಡರ್ಷಿಗಳೆಂದು ಹೆಸರು ಈ ಋಷಿ ತರ್ಪಣವನ್ನು ಅಕ್ಷತೆ ಮತ್ತು ಬಿಳಿ ಎಳ್ಳು ಬೆರೆಸಿದ ನೀರಿನಿಂದ ಮಾಡಬೇಕು ಪುಷ್ಪಗಳನ್ನು ಅದರಲ್ಲಿ ಸೇರಿಸಿಕೊಳ್ಳುವುದು ಉಂಟು ಕೆಲವರು ಕೇವಲ ಅಕ್ಷತಿಯ ತೀರ್ಥದಿಂದ ಮಾಡುತ್ತಾರೆ ತರ್ಪಣ ಕೊಡುವುದು ನಿವೀತಿಯಲ್ಲಿ ಹೋಮದಲ್ಲಿ ಕೆಲವರು ಎಲ್ಲ ವೇದಗಳ ಆದಿಗಳನ್ನು ಕುರಿತು ಹೋಮ ಮಾಡುವುದುಂಟು ಅಧ್ಯಯನ ಮಾಡುವ ಮಂತ್ರಗಳು ವಿಷೇತ್ವ ಇತ್ಯಾದಿ ಕೃಷ್ಣ ಯಜುರ್ವೇದ ಸಂಹಿತೆಯ ನಾಲ್ಕು ಅನುವಾಕಗಳು ಕೆಲವರು ಬ್ರಹ್ಮಯಜ್ಞವನ್ನು ಮಾಡಿ ಆ ಸಂಹಿತೆಯ ಪ್ರಾರಂಭದ ಅನುವಾಕದೊಡನೆ ಅದರ ಬ್ರಾಹ್ಮಣ ಉಪನಿಷತ್ತುಗಳ ಆದಿಭಾಗ ಮತ್ತು ಶಾಂತಿ ಮಂತ್ರಗಳನ್ನು ಇತರ ವೇದಗಳ ಆದಿಮಂತ್ರಗಳನ್ನು ವೇದಾಂಗಗಳ ಆದಿಭಾಗಗಳನ್ನು ಪಠಿಸಿ ವಿರಾಜಾ ಹೋಮವನ್ನು ಮಾಡುವುದುಂಟು ವಿರಾಜಾ ಹೋಮದ ಪ್ರಾರಂಭದಲ್ಲಿ ತಿಲಾಂ ಜುಹೋಮಿ ತಿಲಾಹ ಕೃಷ್ಣ ತಿಲಾಹ ಶ್ವೇತಾಹ ಎಂಬ ತಿಳಮಂತ್ರಗಳಿಂದಲೂ ಹೋಮ ಮಾಡುತ್ತಾರೆ ಉಪಕ್ರಮದ ದಿವಸದಲ್ಲಿ ಉತ್ಸರ್ಜನೆಯನ್ನು ಮಾಡುವ ಪಕ್ಷೇ ಕಾಲಾತೀತ ದೋಷ ಪ್ರಾಯಶ್ಚಿತವಾಗಿ ಕೆಲವರು ಪಾಹಿತ್ರ ದಿಯೋದಶ ಎಂಬ ಹೋಮವನ್ನು ಮಾಡುವುದುಂಟು ಅಧ್ಯಾಯೋತ್ಸರ್ಜನವನ್ನು ಸಕಾಲದಲ್ಲಿ ಮಾಡದೆ ಇದ್ದುದಕ್ಕಾಗಿ ಪ್ರಾಯಶ್ಚಿತ್ತ ರೂಪವಾಗಿ ಕಾಮಕಾಶಿತ್ ಮನು ಮನ್ಯೂರಕಾಶಿತ್ ಎಂಬ ಮಂತ್ರವನ್ನಾಗಲಿ ವಿರಜಾ ಮಂತ್ರವನ್ನಾಗಲಿ ಇವೆರಡು ಮಂತ್ರಗಳನ್ನಾಗಲಿ ಜಪಿಸುತ್ತಾರೆ ಹಿ ಹದಿನಾರು ಪ್ರಾಣಾಯಾಮಗಳೆಂಬ ಪ್ರಾಯಶ್ಚಿತ್ತ ಮಾಡಿಕೊಳ್ಳುವುದು ಉಂಟು ಅನಂತರ ಉತ್ಸರ್ಜನೆ ಮಾಡಿ ಉಪಕರ್ಮ ಮಾಡಿಕೊಳ್ಳುತ್ತಾರೆ ಉತ್ಸರ್ಜನಾ ಸಹಿತವಾದ ಉಪಕರ್ಮ ಮಾಡಿಕೊಳ್ಳುತ್ತಾರೆ ಅಥವಾ ಉತ್ಸರ್ಜನ ಮಾಡದೆಯೇ ಉಪಕರ್ಮ ಮಾಡಿಕೊಳ್ಳುವುದು ಬೋಧಾಯನ ಸೂತ್ರದವರು ನಿವೀತಿಯಲ್ಲಿ ಯಿಕ ದೇವತಃ ಸಾಹಿತಿರ್ ದೇವತಾ ವಾರುಣೀರ್ ದೇವತಾ ಸರ್ವಾ ದೇವತಾ ಪ್ರಜಾಪತಿ ಸೋಮ ಅಗ್ನಿ ವಿಶ್ವದೇವಾ ಸ್ವಯಂಭು ಎಂಬ ಒಂಬತ್ತು ಕಾಂಡಶಿಗಳನ್ನು ತರ್ಪಿಸುತ್ತಾರೆ ಉಪವೀತಿಯಲ್ಲಿ ಸದಸ್ಯಪತಿ ಸವಿತ್ರು ನಾಲ್ಕು ವೇದಗಳು ಅಥರ್ವಾಂಗಿರಸ ಇತಿಹಾಸ ಪುರಾಣ ಸರ್ವಭೂತಗಳು ಸಾಧ್ಯರು ಬ್ರಹ್ಮ ಪ್ರಜಾಪತಿ ಪರಮೇಷ್ಟಿ ಹಿರಣ್ಯಗರ್ಭ ಚತುರ್ಮುಖ ಸ್ವಯಂಭೂ ಅಗ್ನಿವಾಯು ಬ್ರಹ್ಮಪಾಶದರು ಬ್ರಹ್ಮ ಪಾಶಾದಿಗಳು ವರುಣ ಸೋಮ ಸೂರ್ಯ ಚಂದ್ರ ನಕ್ಷತ್ರ ಸಧ್ಯಜಾತ ವ್ಯಾಹೃತ್ತಿತ್ರಯಗಳೊಡನೆ ವ್ಯಸ್ತವಾಗಿ ಮತ್ತು ಸಮಸ್ತವಾಗಿ ಪುರುಷ ಏಳು ವ್ಯಾಹೃತಿಗಳು ಬವಾ ಶರ್ವ ಈಶಾನ ಪಶುಪತಿ ರುದ್ರ ಉಗ್ರ ಭೀಮಾ ಮಹಾದೇವರ ಪತ್ನಿಯರು ರುದ್ರರು ರುದ್ರ ಪಾಶದರು ರುದ್ರ ಪಾಶದಿಗಳು ಸನಕ ಸನಾತನ ಸನತ್ಕುಮಾರ ಸನತ್ಸುಜಾತ ಸ್ಕಂದ ಷಷ್ಠಿ ಷಣ್ಮುಖ ವಿಶಾಖ ಸುಬ್ರಹ್ಮಣ್ಯ ಮಹಾಸೇನ ಸ್ಕಂದಪಾಷದರು ವಿಘ್ನ ವಿನಾಯಕ ವೀರ ಶೂರ ವರದ ಹಸ್ತಿಮುಖ ಲಂಬೋದರ ಏಕದಂತ ಶೂರ್ಪಕರ್ಣ ಇಭವಕ್ತ ವಿಘ್ನಪಾಷದರು ವಿಘ್ನಪಾಶಾದಿಗಳು ನವಗ್ರಹಗಳು ಯಮ ಧರ್ಮರಾಜ ಧರ್ಮ ಧರ್ಮರಾಜ ಮೃತ್ಯು ಆತಂ ಅಂತಕ ವೈವಸ್ವತ ಕಾಲ ಸರ್ವಭೂತ ಯಕ್ಷ ಔದುಂಬರ ದದನ ನೀಲ ಪರಮೇಶ್ವಿ ವೃಖೋದರ ಚಿತ್ರ ಚಿತ್ರಗುಪ್ತ ವ್ಯವಸ್ವಥನ ಪಾರ್ಷದರು ವ್ಯವಸ್ವತ ಪಾಶಾದಿಗಳು ಬರದ್ವಾಜ ಗೌತಮ ಅಂಗೀರಸ ಬಾರ್ಹಸ್ಪತ್ಯ ವಿಶ್ವಾಮಿತ್ರ ಜಮದಗ್ನಿ ವಿದ್ಯಾ ಅತ್ರಿ ಧನ್ವಂತ್ರಿ ಧನ್ವಂತ್ರಿ ಪಾಷದರು ಕೇಶವ ನಾರಾಯಣ ಮಾಧವ ಗೋವಿಂದ ವಿಷ್ಣು ಮಧುಸೂದನ ತ್ರಿವಿಕ್ರಮ ವಾಮನ ಶ್ರೀಧರ ಋಷಿಕೇಶ ಪದ್ಮನಾಭ ದಾಮೋದರ ಸಂಕರ್ಷಣ ವಾಸುದೇವ ಪ್ರದ್ಯುಮ್ನ ಅನಿರುದ್ಧ ಪುರುಷೋತ್ತಮ ನಾರಸಿಂಹ ಅಧೋಕ್ಷಜ ಅಚ್ಯುತ ಜನಾರ್ದನ ಉಪೇಂದ್ರ ಹರಿ ಶ್ರೀಕೃಷ್ಣ ಶ್ರೀದೇವಿ ಶ್ರೀದೇವಿ ಬುದ್ಧಿದೇವಿ ಪುಷ್ಟಿ ತುಷ್ಟಿ ಜ್ಯೇಷ್ಠ ಮಹಾಲಕ್ಷ್ಮಿ ವಿಷ್ಣು ಪಾರ್ಷದ ಮತ್ತು ವಿಷ್ಣು ಪಾರ್ಷದಿಗಳನ್ನು ತರ್ಪಿಸುತ್ತಾರೆ ಅನಂತರ ನವಿ ನಿವೀತಿಯಲ್ಲಿ ಋಷಿಗಳನ್ನು ಮಹರ್ಷಿಗಳನ್ನು ಪರಮರ್ಷಿಗಳನ್ನು ಬ್ರಹ್ಮರ್ಷಿಗಳನ್ನು ದೇವಶ್ರಿಗಳನ್ನು ರಾಜರ್ಷಿ ವೈಶ್ಯರ್ಷಿ ಸತರ್ಷಿ ಸುತರ್ಷಿ ಸೂತರ್ಷಿ ಶೃತರ್ಷಿ ಜನಶ್ರೀ ತಪಶ್ರೀ ಸತ್ಯಶ್ರೀ ಕಾಂಡಶ್ರೀ ಋಷಿಗಣ ಋಷಿಪತ್ನಿಯರು ಋಷಿಪುತ್ರರು ಋಷಿ ಕಣ್ವಾ, ಕಣ್ವ ಬೋಧಾಯನರು ಆಪಸ್ತಂಭ ಸೂತ್ರಕಾರರು ಸತ್ಯಷಾಢರು ಹಿರಣ್ಯಕೇಶಿಗಳು ವಾಜಸನೇಯರು ಯಾಜ್ಞವಲ್ಕ್ಯರು ಶೌನಕರು ಆಶ್ವಲಾಯನರು ದ್ರಾಹ್ಯಾಯಣರು ಕಾತ್ಯಾಯನರು ವ್ಯಾಸರು ವಸಿಷ್ಠರು ಪ್ರಣವ ವ್ಯಾಹೃತಿಗಳು ಪ್ರಜಾಪತಿ ಕಾಂಡರ್ಷಿ ಸೋಮ ಅಗ್ನಿ ವಿಶ್ವದೇವಾ ಸ್ವಯಂಭೂ ಸದ ಸತಿ ಸಾವಿತ್ರಿ ಗಾಯತ್ರಿ ಛಂದಸ್ಸುಗಳು ನಾಲ್ಕು ವೇದಗಳು ಇತಿಹಾಸ ಪುರಾಣಗಳು ಸರ್ವ ದೇವಜನರು ಸರ್ವಭೂತಗಳು ಸಾಂಹಿತಿದೇವತಾ ಯಗ್ನಿಕಿ ದೇವತಾ ವಾರುಣಿ ದೇವತಃ ಸರ್ವದೇವತಾ ಇವರುಗಳನ್ನು ತರ್ಪಿಸಬೇಕು ಪ್ರಾಚೀನ ವೀತಿಯಲ್ಲಿ ಪಿತೃಗಳನ್ನು ಸ್ವದಾಕಾರದೊಡನೆ ತರ್ಪಿಸಬೇಕು ಸರ್ವ ಪಿತೃಗಳನ್ನು ತರ್ಪಿಸಬೇಕು ಊರ್ಧ್ವ ಮಹಂತಿ ಎಂಬ ಮಂತ್ರದಿಂದಲೂ ಪಿತೃಗಳನ್ನು ತರ್ಪಿಸಬೇಕು ಅನಂತರ ಉಪವೀಥಿಯಲ್ಲಿ ಆಚಮನ ಮಾಡಿ ಸಂಕಲ್ಪ ಮಾಡಿ ವೇದಾರಂಭವನ್ನು ಮಾಡಬೇಕು ಸಾಮವೇದಿಗಳು ಉಪವೀಥಿಯಲ್ಲಿ ಈ ಕೆಳಕಂಡ ದೇವತೆಗಳ ತರ್ಪಣವನ್ನು ತೃಪ್ಯತು ತೃಪ್ಯಂತು ಎನ್ನುತ್ತ ಮಾಡುತ್ತಾರೆ ಅಗ್ನಿ ಬ್ರಹ್ಮ ಸೋಮ ಶಿವ ಪ್ರಜಾಪತಿ ಸವಿತ ಇಂದ್ರ ಬೃಹಸ್ಪತಿ ತ್ವಷ್ಟಾ ವಿಷ್ಣು ಯಮ ಆ ಚಂದ್ರಮ ನಕ್ಷತ್ರ ಸಹ ದೇವತಾ ಬಸವ ರುದ್ರ ಆದಿತ್ಯ ಭೃಗವ ಅಂಗಿರಸ मरुतह, विश्वे, देवाह, सर्वे, देवाह, दर्े प्राण,